ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣ ಇದರಲ್ಲಿ ಮೊದಲನೇದು ವಿದ್ಯೇಶ್ವರ ಸಂಹಿತೆ ವಿದ್ಯೇಶ್ವರ ಸಂಹಿತೆ ಅದಾದ ನಂತರ ಎರಡನೇದು ರುದ್ರ ಸಂಹಿತೆ ಆ ರುದ್ರ ಸಂಹಿತೆಯಲ್ಲಿ ಮೊದಲನೇದಾದಂಥ ಸೃಷ್ಟಿಖಂಡದಲ್ಲಿ ಹನ್ನೆರಡನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೆವು ಅದರಲ್ಲಿ ಬೇರೆ ಬೇರೆ ಇಷ್ಟಗಳ ಇಷ್ಟಾರ್ಥಗಳ ಸಿದ್ಧಿಗಾಗಿ ಬೇಕಾದಂತಹ ಬೇರೆ ಬೇರೆ ಶಿವಲಿಂಗಗಳನ್ನು ವಿಶ್ವಕರ್ಮನು ಶ್ರೀಹರಿ ಹಾಗೂ ಬ್ರಹ್ಮನ ನಿರ್ಮಿಸಿ ನಿರ್ಮಿಸಿಕೊಡ್ತಾನೆ ಎಲ್ಲ ದೇವತೆಗಳಿಗೂ ಅದರಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಯಾರ್ಯಾರಿಗೆ ಯಾವ ಯಾವ ಲಿಂಗ ಅಂತೇಳಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅಂಥೇಳಿ ಇಂದ್ರನಿಗೆ ಕೆಂಪಿನಿಂದ ಮಾಡಿದಂತಹ ಲಿಂಗ ಅಂದರೆ ಪದ್ಮರಾಗಮಯವಾದಂತಹ ಲಿಂಗ ಆಮೇಲೆ ಕುಬೇರ ಮತ್ತು ಬ್ರಹ್ಮ ಇವರಿಗೆ ಚಿನ್ನದ ಲಿಂಗ ಶಿವಲಿಂಗ ಆಮೇಲೆ ಹಳದಿ ಕಲ್ಲು ಅಥವಾ ಗೋಮೇದಿ ವರುಣನಿಗೆ ಯಮಧರ್ಮನಿಗೆ ವರುಣನಿಗೆ ನೀಲಮಣಿ ವಿಷ್ಣುವಿಗೆ ಇಂದ್ರನೀಲಮಣಿ ಕಲ್ಲಿನ ಲಿಂಗ ಆಮೇಲೆ ವಿಶ್ವೇ ದೇವತೆಗಳಿಗೆ ರೌಪ್ಯ ಅಥವಾ ರಜತದ ಲಿಂಗ ಅಷ್ಟವಸುಗಳಿಗೆ ಹಿತ್ತಾಳೆಯ ಲಿಂಗ ಆರಕೂಟಮಯವಾದಂತಹ ಲಿಂಗ ಆರಕೂಟದಿಂದ ಹಿತ್ತಾಳೆಯನ್ನು ಮಾಡಿದಂತಹದ್ದು ಆಮೇಲೆ ಅಶ್ವಿನಿಗಳಿಗೆ ಅಶ್ವಿನಿ ದೇವತೆಗಳಿಗೆ ಪಾರ್ಥಿವ ಲಿಂಗ ಅಥವಾ ಮಣ್ಣಿನ ಲಿಂಗ ಆಮೇಲೆ ಲಕ್ಷ್ಮಿಗೆ ಸ್ಫಟಿಕಲಿಂಗ ದ್ವಾದಶಾದಿತ್ಯರಿಗೆ ತಾಮ್ರದ ಲಿಂಗ ಚಂದ್ರನಿಗೆ ಮುತ್ತಿನ ಲಿಂಗ ಮೌಕ್ತಿಕ ಸೋಮರಾಜನಿಗೆ ವಜ್ರಲಿಂಗ ವಿಭಾವ ಸ್ವತಃ ಅಗ್ನಿಗೆ ಆಮೇಲೆ ಬ್ರಾಹ್ಮಣರಿಗೆ ಮಣ್ಣಿನ ಲಿಂಗ ಬ್ರಾಹ್ಮಣ ಪತ್ನಿಯರಿಗೆ ಗಂಧ ಶ್ರೀಗಂಧದ ಮರದಿಂದ ಮಾಡಿದಂತಹ ಲಿಂಗ ಸರ್ಪಗಳಿಗೆ ಹವಳದ ಲಿಂಗ ಪ್ರವಾಲಮಯವಾದದ್ದು ಹವಳ ಪ್ರವಾಹ ಆಮೇಲೆ ಪಾರ್ವತಿಗೆ ಬೆಣ್ಣೆ ನವನೀತದ ಲಿಂಗ ಯೋಗಿಗಳಿಗೆ ಭಸ್ಮಯವಾದ ಲಿಂಗ ಯಕ್ಷರಿಗೆ ದಧಿಮಯವಾದದ್ದು ಮೊಸರಿನಿಂದ ಮಾಡಿದಂಥದ್ದು ಆಮೇಲೆ ಛಾಯೆಗೆ ಛಾಯಾದೇವಿ ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿಯ ನೆರಳು ಛಾಯಾದೇವಿ ಅವಳಿಗೆ ಛಾಯಾ ಮಾರ್ತಾಂಡ ಸಂಭವ ಶನಿ ಶನಿಯ ತಾಯಿ ಮಾರ್ತಾಂಡಂದ್ರೆ ಸೂರ್ಯ ಅವಳಿಗೆ ಛಾಯೆಗೆ ಹಿಟ್ಟಿನ ಲಿಂಗ ಅಕ್ಕಿ ಹಿಟ್ಟ ಅಥವಾ ಧಾನ್ಯದ ಹಿಟ್ಟಿನ ಮಾಡಿದಂತಹ ಪಿಷ್ಟಮಯವಾದ ಲಿಂಗ ಹೀಗೆ ಒಬ್ಬರಿಗೂ ಬ್ರಹ್ಮಪತ್ನಿಯಾದ ವಾಗ್ದೇವಿ ಅಥವಾ ಶಾರದೆ ಅಥವಾ ಸರಸ್ವತಿಗೆ ರತ್ನಮಯವಾದಂತಹ ಲಿಂಗ ಆಮೇಲೆ ಬಾಣನಿಗೆ ಪಾದರಸದ್ದು ಬಾಣಾಸುರನಿಗೆ ಪಾದರಸದ್ದು ಅಥವಾ ಮಣ್ಣಿನದ್ದು ಆಮೇಲೆ ಹೀಗೆ ವಿಶ್ವಕರ್ಮ ಬೇರೆ ಬೇರೆ ಎಲ್ಲ ದೇವತೆಗಳಿಗೂ ಋಷಿಗಣಗಳಿಗೂ ಕೊಟ್ಟದನ್ನು ಮಾಡಿಕೊಟ್ಟರ ಲಿಂಗಗಳನ್ನು ಅವರವರು ಪೂಜಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಹೀಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಲಿಂಗಗಳನ್ನು ಕೊಟ್ಟು ಅದನ್ನು ಅರ್ಚಿಸುವ ಕ್ರಮವನ್ನು ಬ್ರಹ್ಮನಿಗೆ ಹೇಳ್ತಾನೆ ವಿಷ್ಣು ಅದನ್ನು ಕೇಳಿ ಬ್ರಹ್ಮ ದೇವತೆಗಳೊಟ್ಟಿಗೆ ತನ್ನ ಲೋಕಕ್ಕೆ ಹಿಂದಿರುಗುತ್ತಾನೆ ಅಲ್ಲಿಗೆ ಬಂದು ದೇವತೆಗಳಿಗೂ ಋಷಿಗಳಿಗೂ ಅಸಕಲಾಭೀಷ್ಟ ಸಾಧಕುವಂಥ ಶಿವಪೂಜಾ ವಿಧಾನವನ್ನು ಈ ವಿಷ್ಣು ಹೇಗೆ ಹೇಳಿದ್ನೋ ಬ್ರಹ್ಮನಿಗೆ ಅದನ್ನು ಚೆನ್ನಾಗಿ ಬ್ರಹ್ಮನು ಈ ಎಲ್ಲ ದೇವತೆಗಳಿಗೂ ಋಷಿಗಳಿಗೂ ಅದನ್ನು ವಿವರಿಸಿ ಹೇಳ್ತಾನೆ ಆ ವಿಚಾರವನ್ನು ನಾವಿವತ್ತು ಈಗ ನೋಡೋಣ ಬ್ರಹ್ಮೋ ವಾಚ ಶೂಯತಾ ಋಷಯಸರ್ವೇ ಸಾಮರಾಹ್ ಪ್ರೇಮತತ್ಪರಾಹ ಶಿವಪೂಜಾ ವಿಧಿಂ ಪ್ರೀತ್ಯ ಕಥಜೇ ಭುಕ್ತಿ ಮುಕ್ತಿ ದಂ ಮಾನುಷನ್ಮ ಸಂಪ್ರಾಪ್ಯ ದುರ್ಲಭಂ ಸರ್ವಜಂತುಷು ತತ್ರಾಪಿ ಸತ್ಕುಲೇ ದೇವ ದುಷ್ಪ್ರಾಪ್ಯಂಚಮುನೀಶ್ವರ ಎಲೆ ದೇವತೆಗಳಿರ ಋಷಿಗಳಿರ ನೀವೆಲ್ಲರೂ ಪ್ರೀತಿಯಿಂದ ಭೋಗಭಾಗ್ಯಗಳನ್ನು ಮೋಕ್ಷವನ್ನು ಕೊಡ್ತಕ್ಕಂತಹ ಶಿವಪೂಜಾ ವಿಧಾನವನ್ನು ಹೇಳ್ತೇನೆ ಕೇಳಿ ಪ್ರೀತಿಯಿಂದ ಕೇಳಿ ಭಕ್ತಿಯಿಂದ ಕೇಳಿರಿ ಎಲ್ಲ ಪ್ರಾಣಿಗಳಿಗೂ ಮನುಷ್ಯ ಜನ್ಮವು ದುರ್ಲಭವಾದದ್ದು ಅದರಲ್ಲಿಯೂ ಒಳ್ಳೆಯ ಕುಲದಲ್ಲಿ ಜನ್ಮ ತಳುವಂಥದ್ದು ಅತ್ಯಂತ ದುರ್ಲಭ ಮಾಂಸಂ ಜನ್ಮ ಸಂಪ್ರಾಪ್ಯ ದುರ್ಲಭಂ ಸರ್ವಜಂತುಷು ತತ್ರೀ ಸತ್ಕುಲೆ ದೇವ ದುಷ್ಪ್ರಾಪ್ಯಂಚ ಮುನೀಶ್ವರ ದೇವತೆಗಳೇ ಮುನೀಶ್ವರೇ ಅದರಲ್ಲಿಯೂ ಸತ್ಕುಲದಲ್ಲಿ ಹುಟ್ಟುವಂಥ ಒಳ್ಳೆಯ ಕುಲದಲ್ಲಿ ಹುಟ್ಟುವಂಥದ್ದು ಮತ್ತು ಕೂಡ ದುರ್ಲಭವಾ ಕಷ್ಟವಾದು ಇದೆ ಈ ದೇವತೆಗಳೇ ಅವ್ಯಗಂಚವ ವಿಪ್ರೇಷು ಸಾಚಾರೇಶು ಸುಪುಣ್ಯತಃ ಶಿವಸಂತೋಷಹೇತುಚ್ ಕರ್ಮಸ್ವೋಕ್ತ ಸರೇತ್ ಕೈಕಾಲ ಮುಂತಾದ ಅವಯವಗಳ ವಿಕಾರ ಹೊಂದತೆ ಅವ್ಯಗಂ ಆಚಾರಶೀಲರಾದಂಥ ಬ್ರಾಹ್ಮಣರ ಮನೆಯಲ್ಲಿ ಜನ್ಮವನ್ನು ಪಡೆಯಬೇಕಾದರೆ ವಿಪ್ರೇಷು ಅವ್ಯಗ ವಿಪ್ರೇಷು ಸಾ ಆಚಾರೇಶು ಆಚಾರಸಹಿತರಾದಂಥ ಅವರಲ್ಲಿ ಪುಣ್ಯ ಸುಪುಣ್ಯತಃ ಶಿವಸಂತೋಷಹೇತೋಶ್ಚ ಕರ್ಮ ಕರ್ಮ ಸ್ವೋಕ್ತ ಸಮಾಚರೇತ್ ಹಿಂದೆ ಮಾಡಿದ ಬಹುಪುಣ್ಯದ ಬಲದಿಂದಲೇ ಅಂತೇಳಿ ತಿಳಿಯಿರಿ ಅಂತಹ ಆಚಾರಶೀಲರಾದ ಬ್ರಾಹ್ಮಣರ ಮನೆಯಲ್ಲಿ ಎಲ್ಲ ಅಂಗವಿಕಲಗಳು ಯಾವುದೂ ಇಲ್ಲದೆ ಹೊ ಜನ್ಮ ಪಡೆಯತಕ್ಕಂತಹದ್ದು ಬಹುಪುಣ್ಯದಿಂದ ಮಾಡಿದಂಥ ಫಲ ಅಂತೇಳಿ ತಿಳಿಯಿರಿ ಇಂತಹ ಜನ್ಮವನ್ನು ಪಡೆದು ತನಗೆ ವಿಹಿತವಾದ ಕರ್ಮವನ್ನು ಶಿವನಿಗೆ ಪ್ರೀತಿಯಾಗಲೆಂದು ಮಾಡಬೇಕು ಸ್ವಒಕ್ತಮ್ ಸಮಾಚಾರ ಕರ್ಮ ತನಗೆ ಹೇಳಿದಂಥ ತನ್ನ ವರ್ಣಾಶ್ರಮಗಳಿಗೆ ಸರಿಯಾದಂತಹ ಆಚಾರಗಳನ್ನು ಆಚರಿಸಬೇಕು ಶಿವಸಂತೋಷ ಪ್ರಾಪ್ತಿಗೋಸ್ಕರ ಶಿವನ ಪ್ರಸನ್ನತೆಗೋಸ್ಕರವಾಗಿ ಯದ್ಯಜಾತಿಷ್ಟ ತತ್ತ ಕರ್ಮ ನ ಲಂಘಯೇತ್ ಯಾವ್ದಾನಸ ಸಂಪತ್ತಿವತ್ ಕರ್ಮ ಸಮಾವಹೇತ್ ತನ್ನ ಜಾತಿಗೆ ಯಾವುದು ವಿಹಿತವಾಗಿದೆಯೋ ಆ ಕರ್ಮಗಳನ್ನು ಉಲ್ಲಂಘಿಸಬಾರದು ತನ್ನಲ್ಲಿ ಹಣ ಇರುವಷ್ಟು ನೋಡಿಕೊಂಡು ದಾನಾಧಿಕ್ರಿಯೆಗಳನ್ನು ಮಾಡಬೇಕು ಯಾವತ್ತು ದಾನಸ ಸಂಪತ್ತಿ ತಾವತ್ ಕರ್ಮ ಸಮಾವಹೇತ್ ಅಂತೇಳಿ ಕರ್ಮಯಜ್ಞ ಸಹಸ್ರೇಭ್ಯಸ್ತಪೋಯಜ್ಞೋ ವಿಶಿಷ್ಯತೆ ತಪೋಯಜ್ಞ ಸಹಸ್ರೇಭ್ಯೋ ಜಪಯಜ್ಞೋ ವಿಶಿಷ್ಯತೆ ಅಂದರೆ ಸಾವಿರ ಕರ್ಮ ಪ್ರಧಾನವಾದ ಯಜ್ಞಗಳಿಗಿಂತಲೂ ಒಂದು ತಪೋಯಜ್ಞ ಮಿಗಿಲಾದದ್ದು ಕರ್ಮ ಪ್ರಧಾನವಾದ ಯಜ್ಞ ಅಂತೇಳಿ ದ್ರವ್ಯಯಜ್ಞ ನಾವೇನು ಹವಿಸ್ಸನ್ನು ಹಾಕಿ ಮಾಡ್ತಕ್ಕಂಥ ಯಜ್ಞ ಅದಕ್ಕಿಂತಲೂ ಒಂದು ತಪಸ್ಸು ತಪಸ್ಸಿನಿಂದ ತಪೋ ತಪೋ ರೂಪವಾದಂಥ ಯಜ್ಞ ಶ್ರೇಷ್ಠವಾದದ್ದು ಅಂತಹ ಸಾವಿರ ತಪೋಯಜ್ಞಗಳಿಗಿಂತಲೂ ಒಂದು ಜಪಯಜ್ಞ ಶ್ರೇಷ್ಠವಾದದ್ದು ಜಪ ಅಂದರೆ ಪಂಚಾಕ್ಷರಿ ಜಪ ಅಥವಾ ಭಗವಂತನ ಬೇರೆ ಬೇರೆ ನಾಮಗಳ ಜಪ ನಾಮ ಜಪ ಧ್ಯಾನ ಯಜ್ಞಾತ್ ಪರಂ ನಾಸ್ತಿ ಧ್ಯಾನ ಜ್ಞಾನಸ ಸಾಧನ ಯದ ಸಮರಸಂ ಸ್ವೇಷ್ಠ ಯೋಗೀ ಧ್ಯಾನೇನ ಪಶ್ಯತಿ ಧ್ಯಾನಯಜ್ಞಕ್ಕಿಂತಲೂ ಉತ್ತಮವಾದದ್ದು ಇನ್ನೊಂದಿಲ್ಲ ಧ್ಯಾನವು ಜ್ಞಾನಕ್ಕೆ ಸಾಧಕವಾದದ್ದು ಯೋಗ ನಿರತನಾದಂಥವನು ಧ್ಯಾನದಿಂದ ತನಗಿಷ್ಟವಾದದ್ದನ್ನು ಸಮರಸವಾಗಿ ನೋಡ್ತಾನಲ್ವೇ ಯತ್ ಸಮರಸಂ ಸ್ವೇಷ್ಠ ಯೋಗೀ ಧ್ಯಾನೇನ ಪಶ್ಯತಿ ಎಲ್ಲವನ್ನು ಅವನು ಒಂದೇ ರೀತಿಯಾಗಿ ನೋಡ್ತಾನೆ ಧ್ಯಾನ ಯಜ್ಞರ ಸದಾ ಸನ್ನಿಹಿತ ಶಿವ ನಾಸ್ತಿ ವಿಜ್ಞಾನಿ ಕಿಂಚಿತ್ ಪ್ರಾಯಚಿತ್ತಾಧಿಶೋಧನ ಅಂದರೆ ಧ್ಯಾನಯಜ್ಞ ನಿರತರಾದವರ ಬಳಿಯಲ್ಲಿ ಸದಾ ಶಿವನು ನೆಲೆಸಿರ್ತಾನೆ ವಿಜ್ಞಾನಶೀಲರಾದವರಿಗೆ ಪ್ರಾಯಶ್ಚಿತ್ತಾಧಿ ಪಾಪ ನಿರ್ಮೂಲನ ಕಾರ್ಯಗಳ ಅವಶ್ಯಕ ಇಲ್ಲ ವಿಶುಜಾಚ ಬ್ರಹ್ಮನ್ ಬ್ರಹ್ಮವಿಧೋ ಜನಾಸ್ತಿ ಕ್ರಿಯಾ ಚ ತೇಷಾಂ ವೈ ಸುಖಂ ದುಃಖಂ ವಿಚಾರತಃ ವಿಚಾರ ಮಾಡಿ ನೋಡಿದರೆ ಯಾರು ಈ ರೀತಿ ವಿಜ್ಞಾನದಿಂದ ಅಂದರೆ ವಿಶೇಷವಾದ ಜ್ಞಾನದಿಂದ ಶುದ್ಧರಾಗಿರ್ತಾರ್ದಂಥವರಿಗೆ ಕರ್ಮಗಳು ಸುಖ ದುಃಖಗಳು ಯಾವುದೂ ಇಲ್ಲ ಧರ್ಮಧರ್ಮೋ ಜಪೋ ಹೋಮೋ ಧ್ಯಾನ ಧ್ಯಾನ ವಿಧಿ ತಥಾ ಸರ್ವ ನಿರ್ವಿಕಾರಾಸ್ತೆ ವಿಧ್ಯ ಚ ತಯಾ ಅಲೇ ದೇವತೆಗಳಿರ ದೇವತೆಗಳೇ ಅವರಿಗೆ ಧರ್ಮ ಧರ್ಮವು ಜಪ ಹೋಮ ಧ್ಯಾನ ಈ ಒಂದೂ ಅವರು ಆ ವಿಜ್ಞಾನ ಬಲದಿಂದ ವಿಶೇಷವಾದ ಜ್ಞಾನ ಬಲದಿಂದ ಸದಾ ವಿಕಾರರಹಿತರಾಗಿಯೇ ಇರ್ತಾರೆ ಯಾವ ವಿಶೇಷವಾದ ಜ್ಞಾನ ಧ್ಯಾನ ಯಜ್ಞ ನಿರತರಾಗಿರ್ತಕ್ಕಂಥವ್ರು ಅದೇ ಅವರ ವಿಶೇಷವಾದ ಜ್ಞಾನ ಧ್ಯಾನ ಸಿದ್ಧಿಯಾದವರು ಸಾಮಾನ್ಯರಿಗೆ ಸಿದ್ಧಿ ಆಗುವುದಿಲ್ಲ ಸಿದ್ಧಿಯಾದವರು ಅದರಿಂದಲೇ ಎಲ್ಲವನ್ನು ಪಡೆಯುತ್ತಾರೆ ಅಂತೇಳಿ ಪರಮಾನಂದಕರವು ಶುದ್ಧವು ಮಂಗಲಮಯವು ನಾಶವಿಲ್ಲದ್ದು ಕಲಾತೀತವು ಸರ್ವ್ಯಾಪಿಯಾದ ಶಿವಲಿಂಗವು ಯೋಗಿಗಳ ಹೃದಯದಲ್ಲಿಯೇ ಧ್ಯಾನಗಮ್ಯವಾಗಿದೆ ಅಂತೇಳಿ ತಿಳಿಯಿರಿ ಪರಾನಂದಕರ ಲಿಂಗಂ ವಿಶುಧ ಶಿವಮಕ್ಷರಂ ನಿಷ್ಕಲ ಸರ್ವಂ ಜ್ಞೇಯ ಯೋಗಿ ಹೃದಯ ಸಂಸ್ಥಿತ ಲಿಂಗಂತ್ ಪ್ರೋಕ್ತ ವಾಕ್ಯಮಾಭ್ಯಂತರ ್ವಿಜ ವಾಕ್ಯಂ ಸ್ಥೂಲ ಸೂಕ್ತ ಆಭ್ಯಂತರ ಮತ ಎಲೆ ಬ್ರಾಹ್ಮಣರೆ ದುಜರೆ ಲಿಂಗವು ಬಾಹ್ಯವೆಂದು ಆಭ್ಯಂತರವೆಂದು ಎರಡು ವಿಧವಾಗಿದೆ ಸ್ಥೂಲವಾಗಿ ಕಣ್ಣಿಗೆ ಗೋಚರವಾಗುವಂಥದ್ದು ಬಾಹ್ಯ ಬಾಹ್ಯ ಎಂದಿಗಳಿಗೆ ಗೋಚರಿಸದೇ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಭ್ಯಂತರ ಅಂತೇಳಿ ಹೇಳಲ್ಪಡ್ತದೆ ಕರ್ಮಯಜ್ಞರತಾಯೇ ಚ ಸ್ಥೂಲಲಿಂಗಾರ್ಚನೆಯೇರತಾಹ ಅಸತಾಂ ಭಾವನಾರ್ಥಾಯ ಸೂಕ್ಷ್ಮೇಣ ಸ್ಥೂಲ ವಿಗ್ರಹಾ ಯಾರು ಕರ್ಮಯಜ್ಞನಿರತರು ಯಾರು ಬಾಹ್ಯಲಿಂಗವನ್ನು ಪೂಜಿಸ್ತಾರೋ ಅಂಥವರು ಅಜ್ಞಾನಿಗಳ ತಿಳುವಳಿಕೆಗಾಗಿ ಸ್ಥೂಲಲಿಂಗಾರ್ಚನೆಗೆ ತೊಡಗಿರುವರು ಅಂಥೇಳಿ ಭಾವಿಸಬೇಕು ಬೇರೆಯವರಿಗೋಸ್ಕರವಾಗಿ ಬೇರೆಯವರು ಅದನ್ನಾದರೂ ನೋಡಿ ಮಾಡಲಿ ಅಂಥೇಳಿ ಆಧ್ಯಾತ್ಮಿಕಂತೂ ಯಲ್ಲಿಂಗಂ ಪ್ರತ್ಯಕ್ಷಂ ಯಸ್ಯನೋ ಭವೇತ್ ಸತಲ್ ತಥಾ ಸ್ಥೂಲೇ ಕಲ್ಪ ಎಚ್ಚನಚಾನ್ಯಥ ಆಧ್ಯಾತ್ಮಿಕವಾದ ಅಂದರೆ ಆಭ್ಯಂತರವಾದ ಲಿಂಗವನ್ನು ತಾನು ತಿಳಿದುಕೊಳ್ಳಲಾರದ ಮಾತ್ರಕ್ಕೆ ಆತನು ಸ್ಥೂಲಲಿಂಗಕ್ಕೂ ಆಭ್ಯಂತರಲಿಂಗಕ್ಕೂ ಭೇದವನ್ನು ಕಲ್ಪಿಸಬಾರದು ಸೂಕ್ಷ್ಮಲಿಂಗದ ಅನುಭವ ಅಥವಾ ಜ್ಞಾನ ಯಾವನಿಗಾಗಲಿಲ್ಲವೋ ಅಂತವನು ಅದು ಮತ್ತು ಈ ಸ್ಥೂಲ ಬಾಹ್ಯವಾಗಿರತಕ್ಕಂಥ ಲಿಂಗಕ್ಕೆ ಭೇದವನ್ನು ಕಲ್ಪಿಸಬಾರ್ದು ಅದು ಇದು ಒಂದೇ ಅಂತೇಳಿ ತಿಳಿಯಬೇಕು ಜ್ಞಾನಿ ನಾಮ ಸೂಕ್ಷ್ಮಲಂ ಭಾವಾತ್ ಪ್ರತ್ಯಕ್ಷಮ್ಯಯಂ ಯಥಾಸ್ಥೂಲಮಯುಕ್ತಾನಾಂ ಉತ್ಕೃಷ್ಟಾದವು ಪ್ರಕಲ್ಪಿತಂ ಜ್ಞಾನಿಗಳಾದಂಥವರಿಗೆ ಶುದ್ಧವು ಅಮಲಂ ಅಂದರೆ ನಿರ್ಮಲವಾದ ಮಲರಹಿತ ಕರ್ಷ್ಮಲರಹಿತವಾದಂತಹ ಅವಿನಾಶಿಯೂ ಆದಂತಹ ಅಕ್ಷಯವಾದಂತಹ ಅವ್ಯಯವಾದಂತಹ ಆ ಸೂಕ್ಷ್ಮಲಿಂಗು ವಿಹಿತವಾದದ್ದು ಅಂತಹ ಯೋಗ್ಯತೆಯನ್ನು ಅಂದರೆ ತನ್ನೊಳಗಿನ ಪರಮೇಶ್ವರನ ಭಗವಂತನ ನೋಡ್ತಕ್ಕಂತಹ ಒಂದು ಯೋಗ್ಯತೆಯನ್ನು ಇನ್ನೂ ಪಡೆಯದೇ ಇರುವವರೆಗೆ ಸ್ಥೂಲಲಿಂಗವು ಪ್ರಕಲ್ಪಿತವಾಗಿರ್ತದೆ ಹೊರಗಡೆ ಒಂದು ಸಂಜ್ಞೆ ಭಗವಂತನಂತೆ ಆಭ್ಯಂತರಲಿಂಗವು ಅವರಿಗೆ ಭಾವನಾ ಮಾತ್ರದಿಂದಲೇ ಗೋಚರವಾಗ್ತದೆ ಯಥ ಸ್ಥೂಲಮಯುಕ್ತಾನಾಂ ಉತ್ಕೃಷ್ಟಾದವು ಪ್ರಕಲ್ಪಿತ ಜ್ಞಾನಿನಾಂ ಸೂಕ್ಷ್ಮ ಗುಣಂ ಭಾವಾತ್ ಪ್ರತ್ಯಕ್ಷೇ ಅವರ ಭಾವದಿಂದ ಯದ್ಭಾವ ತದ್ಭವತಿ ಅಂತೇಳಿ ಹೇಳಿದ್ದಾರೆ ಅದನ್ನೇ ಭಾ ನಮ್ಮ ಭಾವನೆ ಹೇಗಿರ್ತೋ ಅದೇ ಆಗ್ತದೆ ಅಂಥೇಳಿ ಭಗವಂತನ ನಮ್ಮೊಳಗಿದ್ದಾನಂತ ನಮಗೆ ಆ ಭಾವನೆ ಒಂಥರ ಬಂದು ಸರಿಯಾಗಿ ಅನುಭವ ಆದರೆ ಅದು ಅನುಭವವಾಗ್ತದೆ ಆವಾಗ ಅದು ನಮಗೆ ಅದೇ ನಮಗೆ ಗೋಚರಿಸ್ತದೆ ಅಹೋ ವಿಚಾರ ತೋನಾಸ್ತಿ ಅನ್ಯ ತತ್ವಾರ್ಥವಾದಿನಃ ನಿಷ್ಕಲಂ ಸಕಲಂಚಿತ್ತೇ ಸರ್ವಂ ಶಿವಮಯಂ ಜಗತ್ತು ತತ್ವಾರ್ಥವನ್ನು ಅರಿಯಬೇಕೆಂದಿರುವವನಿಗೆ ವಿಚಾರಕ್ಕಿಂತಲೂ ಬೇರೆ ಮಾರ್ಗ ಯಾವುದೂ ಇಲ್ಲ ನಮ್ಮ ಅಂತರ್ಗದಲ್ಲಿಯೇ ಕಲಾಸಹಿತನೂ ಕಲಾತೀತನೂ ಆಗಿರತಕ್ಕಂಥ ಶಿವ ಇದ್ದಾನೆ ಅಂತಹ ವಿಜ್ಞಾನಿ ಪ್ರಪಂಚವೆಲ್ಲವನ್ನು ಶಿವನೇ ಅಂತೇಳಿ ಭಾವಿಸ್ತಾನೆ ಅವನಿಗೆ ಜಗತ್ತೇ ಶಿವಮಯವಾಗಿ ಶಿವಸ್ವರೂಪವಾಗಿ ತೋರುತ್ತದೆ ಏನು ಜ್ಞಾನ ವಿಯುಕ್ತಾನೋಷವಿಕಲ್ಪನಾ ವಿಧಿಶ್ಚವ ತಾಸ್ತಿ ವಿಹಿತ ವಿಹಿತ ತಥಾ ಈ ರೀತಿಯಾಗಿಂ ಜ್ಞಾನಯುಕ್ತನಾಸ್ತಿ ದೋಷವಿಕಲ್ಪನಾ ಶುದ್ಧ ಜ್ಞಾನದಿಂದ ನಿಸಂಗರಾದಂಥವರಿಗೆ ಯಾವ ದೋಷದ ಸಂಪರ್ಕವೂ ಇಲ್ಲ ವಿಧಿಶ್ಚೈವ ತಥಾನಾಸ್ತಿ ವಿಹಿತ ಅವಿಹಿತೆ ತಥಾ ಅವರಿಗೆ ವಿಧಿ ಅಂತೇಳಿ ಇಲ್ಲ ಅಂದರೆ ವಿಹಿತ ಅವಿಹಿತ ಹೀಗೆ ಮಾಡಬಹುದು ಹೀಗೆ ಮಾಡಬಾರ್ದು ಅಂತಕ್ಕಂಥ ವಿಧಿ ಅವರಿಗೆ ಏನು ವಿಧಿಸಿಲ್ಲ ಶುದ್ಧ ಜ್ಞಾನದಿಂದ ನಿಸ್ಸಂಗರಾದವರಿಗೆ ನಿಷಿದ್ಧವಾದ್ದು ಕೂಡ ಅವರಿಗೆ ಯಾವುದಿಲ್ಲ ಇಂಥದ್ದು ಮಾಡಬಾರ್ದು ಅಂತೇಳಿ ಇಲ್ಲ ಇಂಥದ್ದು ಮಾಡ್ಬೋದು ಅಂತೇಳಿ ಕೂಡ ಇಲ್ಲ ಆನೆ ನಡೆದದ್ದೇ ಎಂಬ ಹಾಗೆ ಜ್ಞಾನಗಳು ಮಾಡಿದ್ದೆ ಅದು ಪಾಪ ಪುಣ್ಯಗಳಿಗೆ ಅತೀತವಾದದ್ದು ಅವರಿಗೆ ಪಾಪವೂ ಪುಣ್ಯವೂ ಇಲ್ಲ ಅಂತೇಳಿ ಯಾಕಂದರೆ ಅವರ ಭಾವ ಆ ರೀತಿ ಇರ್ತದೆ ನಾನು ಮಾಡುವವಲ್ಲ ನಾನು ಕೇವಲ ಅವನ ಉಪಕರಣ ನನ್ನೊಳಗಿದ್ದವನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಯಥಾ ಜಲೇಶು ಕಮಲಂ ಸಲೀಲೈರ್ ನಾವಲಿಪ್ಯತೆ ತಥಾ ಜ್ಞಾನೀ ಗೃಹೇ ತಿಷ್ಟನ್ ಕರ್ಮಣ ನಾವಬದ್ಧ ಅಥವಾ ನಾನು ಆತ್ಮಸ್ವರೂಪಿಯು ಈ ಪಂಚೇಂದ್ರಿಯಗಳು ಅಥವಾ ಇವೆಲ್ಲ ನಾನಲ್ಲ ಈ ಪಂಚಭೂತಾತ್ಮವಾದ ಶರೀರವು ನಾನಲ್ಲ ಎಂಬ ಭಾವನೆ ಬಂದುಬಿಟ್ರೆ ಎಂಬುದರ ಅನುಭವ ತನಗಾದರೆ ಆ ಭಾವದಿಂದಲೇ ಎಲ್ಲವನ್ನು ಮಾಡಿದರೆ ಅಂಥವನಿಗೆ ಯಾವ ಲೇಪವೂ ಇಲ್ಲ ಯಥಾ ಜಲೇಶು ಕಮಲಂ ಹೇಗೆ ನೀರಿನ ಮೇಲೆ ಕಮಲವೂ ಇದ್ದರೂ ಕೂಡ ಸಲೈಹಿ ನ ಅವಲಿಪ್ಯತೆ ಆ ಕಮಲಕ್ಕೆ ನೀರು ಹೇಗೆ ಅಂಟುವುದಿಲ್ವೋ ಅದೇ ರೀತಿಯಲ್ಲಿ ತಥಾ ಜ್ಞಾನಿ ಗೃಹೇ ತಿಷ್ಟನ್ ನ ಅವಬದ್ಧತಿ ಹಾಗಾಗಿ ಅಂಥ ಜ್ಞಾನಿಯಾದವನು ಕರ್ಮ ಪ್ರಧಾನವಾದ ಕೂಡ ಅವನು ಕರ್ಮ ಬಂಧಕ್ಕೆ ಸಿಲುಕಲಾರನು ಇದೇ ರೀತಿ ಹೇಳ್ತಾರೆ ಅಲ್ಲಿ ಭಗವದ್ಗೀತೆಯ ಮಹಾತ್ಮೆ ವಾರಾಹ ಪುರಾಣದಲ್ಲಿ ಬರ್ತಕ್ಕಂಥದ್ದು ಕೂಡ ಕಮಲದ ಎಲೆಗೆ ನೀರು ಹೇಗೋ ಹಾಗೆ ಎಷ್ಟು ಮಾತ್ರಕ್ಕೂ ಅಂಟುವುದಿಲ್ಲ ಅಂತೇಳಿ ದೈನಿತ್ಯ ಗೀತಾಭ್ಯಾಸ ಮಾಡ್ತಾ ಇದ್ದರೆ ಪದ್ಮಪತ್ರಂ ಇವಾಂಭಸೀ ಅಂಥೇಳಿ ಬರ್ತದೆ ಸಂಸಾರ ಮನನಾಶನವಾದದ್ದು ಅಂಥೇಳಿ ಹಾಗೆ ಇತಿ ಜ್ಞಾನ ಸಮುತ್ಪನ್ನಂ ಯಾವನ್ನೈವ ನರಸ್ಯ ತಾವಚ್ಚ ಕರ್ಮಣಾ ದೇವಂ ಶಿವಮಾರಾಧಯೇನ್ನರ ಇಂತಹ ಶುದ್ಧ ಜ್ಞಾನ ಯಾವನಿಗೆ ಇನ್ನೂ ಹುಟ್ಟದಿರುವುದೋ ಅವನು ಆ ಜ್ಞಾನ ಹುಟ್ಟುವವರೆಗೂ ಕರ್ಮಾಚರಣೆಯಿಂದ ಶಿವನನ್ನು ಆರಾಧಿಸ್ತಾ ಇರಬೇಕು ಅಲ್ಲಿವರೆಗೆ ತಾವತ್ತು ಪ್ರತ್ಯಯಾರ್ಥಂಚ ಜಗದಾಂಕಸ್ಥೋಪ ದಿವಾಕರ ಏಕೋಪಿ ಬಹುಧಾ ದೃಷ್ಟೋ ಜಲಾಧಾರಾದಿವಸ್ತುಷೂ ಜಗತ್ತಿಗೆ ನಂಬಿಕೆ ಹುಟ್ಟು ಬೇ ಹುಟ್ಟಬೇಕು ಎನ್ನುವುದಕ್ಕಾಗಿ ಪ್ರತ್ಯಯಾರ್ಥಂಚ ಜಗದಾಂ ಏಕಸ್ಥಃ ಅಪಿ ದಿವಾಕರ ಆತನ ವಸ್ತುತಃ ಒಬ್ಬನೇ ಆಗಿದ್ದರೂ ಕೂಡ ಏಕೋಪಿ ಬಹುಧಾ ದೃಷ್ಟ ಜಲಾಧಾರಾದಿ ವಸ್ತುಷು ಒಬ್ಬನೇ ಸೂರ್ಯನು ನೀರು ತುಂಬಿದ ಅನೇಕ ಪಾತ್ರಗಳಲ್ಲಿ ಜಲಾಧಾರಾದಿವಸ್ತುಷು ಅನೇಕ ಪಾತ್ರಗಳಲ್ಲಿ ಪ್ರತಿಬಿಂಬಿಸಿ ಬಹುವಿದವಾಗಿ ತೋರುವ ಹಾಗೆ ನಾನಾ ರೂಪವಾಗಿ ತೋರ್ತಾನೆ ಒಬ್ಬನೇ ಆದರೂ ಕೂಡ ಆ ಪರಮೇಶ್ವರನು ಭಗವಂತನು ಯಾಕೆ ಅದು ಜಗತ್ತಿಗೆ ನಂಬಿಕೆ ಹುಟ್ಟಲಿ ಅಂಥೇಳಿ ಅಂದರೆ ಎಲ್ಲಿಯೂ ಕಾಣಿಸಿಲ್ಲ ಅಂದರೆ ಅವನ್ನು ಯಾರೂ ನಂಬುದಿಲ್ಲ ಅದಕ್ಕಾಗಿ ಸೂರ್ಯ ಅಲ್ಲಿ ಒಬ್ಬನೇ ಇದ್ದರೂ ಇಲ್ಲಿ ನೀರಿನಲ್ಲೆಲ್ಲ ಪ್ರತಿಬಿಂಬ ಬೇರೆ ಬೇರೆ ಕಾಣಿಸ್ತಾನೆ ಅದೇ ರೀತಿಯಲ್ಲಿ ಜಗತ್ತು ಈ ಸೃಷ್ಟಿ ಈ ರೀತಿ ಗೋಚರ ಇದೆ ಆ ಭಗವಂತನ ವ್ಯಕ್ತರೂಪ ಅವ್ಯಕ್ತ ರೂಪ ಕಾಣದಿದ್ದರೂ ವ್ಯಕ್ತವಾಗಿ ಜಗತ್ತಾಗಿ ಕಾಣ್ ಕಂಡು ಬರ್ತದೆ ಸೃಷ್ಟಿಯೇ ಭಗವಂತ ಅಂತೇಳಿ ದೃಶ್ಯತೆ ಶೂಯತೆ ಲೋಕೆ ಯದ್ಯ ಸದಸದಾತ್ಮಕಂ ತತ್ಸರ್ವ ಸುರವಿತ್ತಂ ಪರಂ ಬ್ರಹ್ಮಶಿವಾತ್ಮಕಂ ಈ ಜಗತ್ತಿನಲ್ಲಿ ಯಾವುದು ಕಾಣುವುದು ಯಾವುದು ಕೇಳಿ ಬರ್ತದೋ ಸದೃಪವಾಗಿ ಅಸದೃಪವಾಗಿ ಯಾವುದು ತೋರ್ತದೋ ಅದೆಲ್ಲವೂ ಪರಬ್ರಹ್ಮಾತ್ಮಕವಾದ ಆ ಶಿವನಿಂದೇ ತಿಳಿಯಿರಿ ಆ ಪರಬ್ರಹ್ಮವೆಂದೇ ತಿಳಿಯಿರಿ ಹೀಗೆ ಇನ್ನಷ್ಟು ವಿಚಾರಗಳು ಇಲ್ಲಿ ಬರ್ತದೆ ಅದನ್ನು ಮುಂದೆ ನೋಡೋಣ ಹರಿರಾಮ ಶಿವಾರ್ಪಣ ಮಸ್ತ್